ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟ್ರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಒಂದನೆಯದಾದ ವಿದ್ಯೇಶ್ವರ ಸಮಿತಿಯನ್ನು ನೋಡಿ ಬಳಿಕ ಅದರಲ್ಲಿ ವಿದ್ಯೇಶ್ವರ ಸಮಿತಿಯಲ್ಲಿ ಸಾಧ್ಯ ಸಾಧನಾಖಂಡ ಅಂತೇಳಿ ಈಗ ಎರಡನೇದಾದಂಥ ರುದ್ರ ಸಂಹಿತೆ ಇದರಲ್ಲಿ ಸೃಷ್ಟಿಖಂಡ ಇದರಲ್ಲಿ ಈಗ ಐದನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ ಈಗಾಗಲೇ ವಿಷ್ಣು ಮತ್ತು ಶಿವ ಇವರನ್ನ. ಫಸ್ಟ್ ಮೊದಲು ನಾರದನು ತಪಸ್ಸು ಭಂಗ ಆದ ನಂತರ ಆ ತಪಸ್ಸು ಭಂಗ ಆಗಲಿಲ್ಲ ಎನ್ನತಕ್ಕಂತಹ ಅಹಂಕಾರದಿಂದ ಶಿವನ ಹೋಗಿ ಹೇಳ್ತಾನೆ ಆಮೇಲೆ ವಿಷ್ಣುವಿನ ಹೋಗಿ ಹೇಳ್ತಾನೆ ಕೊನೆಗೆ ಶಿವಮಾಯಿ ಹೋಗಲು ಇವನು ತಪ್ಪನ್ನು ಅರಿತುಕೊಂಡು ನಾರದ ಮೊದಲು ವಿಷ್ಣುವನು ಶಾಪ ವಿಷ್ಣುವಿಗೆ ಶಾಪ ಕೊಡ್ತಾನೆ ನೀನು ಕೂಡ ಭೂಲೋಕದಲ್ಲಿ ಹುಟ್ಟು ನಿನ್ನ ರೂಪದಿಂದ ನನಗೆ ನನ್ನ ನನಗೆ ನೀನು ಮಾಡಿದಂಥ ಮೋಸದಿಂದ ಯಾವ ರೀತಿಯ ಮುಖ ಬಂತೋ ಕಪಿಯ ಮುಖ ನಿನಗೆ ಸಹಾಯಕರಾಗಿ ಬರಲಿ ನೀನು ಕೂಡ ನನಗೆ ಯಾವ ರೀತಿ ಸ್ತ್ರೀ ವಿರಹದ ದುಃಖ ಅದೇ ರೀತಿಯಲ್ಲಿ ನೀನು ಕೂಡ ಆ ಜನ್ಮದಲ್ಲಿ ಅನುಭವಿಸುವಂಥ ಆಗಲಿ ಅಂತೇಳಿ ಶಾಪ ಕೊಟ್ಟ ನಾರದ ಮುನಿ ವಿಷ್ಣುವಿಗೆ ಆಮೇಲೆ ಶಿವಮಾಯೆ ಎನ್ನ ಶಿವನ ಉಪ ಉಪಸಂಹರಿಸಿಕೊಂಡ ನಂತರ ನಾರದನಿಗೆ ತಪ್ಪಿನ ತನ್ನ ತಪ್ಪಿನ ಅರಿವಾಗಿ ವಿಷ್ಣುವನ್ನು ಮನ್ನಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾನೆ ಆಗ ವಿಷ್ಣು ಅವನಿಗೆ ಹೇಳ್ತಾನೆ ನಿನ್ನ ಈ ಒಂದು ಪಾಪದ ಪರಿಹಾರಕ್ಕಾಗಿ ನೀನು ಭೂಲೋಕದಲ್ಲಿ ಸಂಚಾರ ಮಾಡು ವಿವಿಧ ತೀರ್ಥಕ್ಷೇತ್ರಗಳು ಶಿವಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸು ಕೊನೆಗೆ ಕಾಶಿ ಕ್ಷೇತ್ರಕ್ಕೆ ಶಿವನಿಗೆ ಅತ್ಯಂತ ಪ್ರಿಯತಮವಾದ ಕಾಶಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶ್ವೇಶ್ವರನನ್ನು ಆರಾಧಿಸಿ ಕಾಶಿ ಕ್ಷೇತ್ರದಲ್ಲಿ ಭಗವಂತನನ್ನು ಪೂಜಿಸಿ ಅದಾದ ನಂತರ ಬ್ರಹ್ಮನಲ್ಲಿಗೆ ಹೋಗು ನಿನ್ನ ಪಾಪವನ್ನೆಲ್ಲ ಕಳ್ಕೊಂಡು ಅಂಥೇಳಿ ಹೇಳಿರ್ತಾನೆ ಹಾಗೆ ಬ್ರಹ್ಮನಲ್ಲಿಗೆ ಹೋಗಿ ನೀನು ಶಿವನ ಮಹಿಮೆಯನ್ನು ಕೇಳಿ ತಿಳ್ಕೊ ಹಾಗೂ ಶಿವ ಶತನಾಮವನ್ನು ಬ್ರಹ್ಮನಿಂದ ಉಪದೇಶ ಪಡ್ಕೊಂಡು ಅದನ್ನು ಜಪಿಸಿ ಶುದ್ಧಿಯನ್ನು ಹೊಂದು ಶುದ್ಧನಾಗು ಅಂಥೇಳಿ ವಿಷ್ಣು ಹೇಳ್ತಾನೆ ಆ ಆಜ್ಞೆಯನ್ನು ಪಾಲಿಸೋಕೆ ವಿಷ್ಣುವಿನ ಆಜ್ಞೆಯನ್ನು ಪಾಲಿಸೋಕೋಸ್ಕರ ಪರಮ ವೈಷ್ಣವನಾಗಿರ್ತಕ್ಕಂಥ ನಾರದ ಈಗ ಈ ಹದಿನೈದನೇ ಅಧ್ಯಾಯದ ಕಥೆ ಆರಂಭ ಆಗ್ತದೆ ಅವನು ಹೀಗೆ ಭೂಲೋಕಕ್ಕೆ ಬರ್ತಾನೆ ಅಲ್ಲಿ ನಾನಾ ಕ್ಷೇತ್ರಗಳನ್ನು ಸುತ್ತಿ ಎಲ್ಲ ಶಿವಕ್ಷೇತ್ರಗಳನ್ನು ಸಂದರ್ಶಿಸಿ ಬಹಳ ಪ್ರೀತಿಯಿಂದ ಸಂದರ್ಶಿಸಿ ಕೊನೆಗೆ ಆವಾಗ ಮಧ್ಯದಲ್ಲಿ ಈ ಶಿವಗಣಗಳಿಬ್ಬರಿಗೆ ಅವನು ಹಿಂದೆ ಯಾರಿಗೆ ಶಾಪ ಕೊಟ್ಟಿರ್ತಾನೋ ಅಲ್ಲಿ ಅವರ ಅವರು ಬರ್ತಾರೆ ಇಲ್ಲಿಗೆ ಬಂದು ಇವನಲ್ಲಿ ಆ ಪಾಪ ಶಾಪಕ್ಕೆ ಪ್ರತಿ ಶಾಪ ಅಥವಾ ಪ್ರಾಯಶ್ಚಿತ ಏನು ಅಂತೇಳಿ ಕೇಳ್ತಾರೆ ಪ್ರಾರ್ಥಿಸ್ತಾರೆ ನಾರದನ್ನು ಆವಾಗ ನಾರದ ಅದಕ್ಕೆ ಪ್ರಾಯಶೀತವನ್ನು ಹೇಳುವಂಥದ್ದು ಹಾಗೆ ಮುಂದೆ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ ಹೋಗ್ತಾನೆ ಆ ನಂತರ ಬ್ರಹ್ಮನ ಹತ್ರ ಹೋಗ್ತಾನೆ ನಾರದ ಬ್ರಹ್ಮನಲ್ಲಿ ಹೋಗಿ ನನಗೆ ಎಲ್ಲ ಶಿವ ನಾನು ನಿನ್ನ ನಿನ್ನ ಬಾಯಿಯಿಂದ ಈಗಾಗಲೇ ವಿಷ್ಣು ಮಹಾತ್ಮೆಯನ್ನು ಹಾಗೆ ಭಕ್ತಿಯೋಗ ಕರ್ಮಯೋಗ ತಪೋಸ್ಸು ಯಾವ ರೀತಿ ಮಾಡಬೇಕು ಜ್ಞಾನಯೋಗ ಜ್ಞಾನ ಎಲ್ಲ ಇದನ್ನು ನಾನು ತಿಳ್ಕೊಂಡಿದ್ದೇನೆ ಆದರೆ ಶಿವನ ಮಹಿಮೆಯನ್ನು ನಾನು ತಿಳಿದಿಲ್ಲ ಶಿವನ ಚರಿತ್ರೆಯನ್ನು ಬೇರೆ ಬೇರೆ ಅವರ ಬಾಯಿಂದ ನಾನು ಕೇಳಿ ಬಲ್ಲೆ ಆದರೂ ಅದನ್ನು ನನಗೆ ಇನ್ನಷ್ಟು ಕೇಳಬೇಕು ನಿನ್ನ ಬಾಯಿಂದಲೇ ಕೇಳಬೇಕು ಅಂತೇಳಿ ಮನಸ್ಸಾಗಿದೆ ಇನ್ನು ಶಿವನ ಅವತಾರದ ಕಥೆಯನ್ನು ಪಾರ್ವತಿ ಉಮಾದೇವಿ ಹ್ಞೂ ಇವರ ಅವತಾರ ಯಾವುದೇ ರೀತಿ ಆಯಿತು ಆಮೇಲೆ ಅವರ ಸಂಸಾರದ ಬಗ್ಗೆ ದಾಂಪತ್ಯ ಜೀವನದ ಬಗ್ಗೆ ಅವರ ಮಕ್ಕಳ ಬಗ್ಗೆ ಇದನ್ನೆಲ್ಲ ನನಗೆ ಚೆನ್ನಾಗಿ ಮನದಟ್ಟಾಗುವಾಗ ತಿಳಿಸಿಕೊಡು ಹಾಗೂ ಶಿವನ ಮಹಿಮೆಯನ್ನು ಹಾಂ ನನಗೆ ಇನ್ನಷ್ಟು ಹೆಚ್ಚಾಗಿ ಬೇರೆ ವಿಚಾರಗಳನ್ನು ಕೂಡ ಹೇಳು ಅಂಥೇಳಿ ಬ್ರಹ್ಮನನ್ನು ಪ್ರಾರ್ಥಿಸ್ತಾನೆ ಇದಿಷ್ಟು ಈ ಹದಿನೈದನೇ ಅಧ್ಯಾಯದ ಕಥಾವಸ್ತು ಐದನೇ ಅಧ್ಯಾಯದ್ದು ಪಂಚಮೋಧ್ಯಾಯ ओं नम शिवाय अदर्शी शिवमहापुराणे ऋद्रसमता सृष्टिखंडे पंचम सूत उवाच अतर् हरौ विप्राण मुन सतम विचचारह पशिशिवलिंगा भक्ति पृथिव्या अटन शिवसा शिव रूप्यनेकश <खुँँगे> ददर्श प्रीति विप्रा भुक्तिमुक्तिदानी सह ಈ ಸೂತಮುಗಳು ಹೇಳ್ತಾರೆ ಶೌನಕಾದಿಗಳಿಗೆ ಈ ರೀತಿಯಾಗಿ ಶ್ರೀಹರಿಯು ಅಂತರ್ಧಾನವನ್ನು ಹೊಂದಿದ ಮೇಲೆ ಮಾಯವಾದ ಮೇಲೆ ಇಲೆಯ ವಿಪ್ರರೇ ವಿಪ್ರೋತ್ತಮರೇ ಈ ಮನುಷ್ಯೇಷ್ಠ ಅಂತ ನಾರದನು ಭಕ್ತಿಯಿಂದ ಭೂಲೋಕದಲ್ಲಿರ್ತಕ್ಕಂಥ ವಿವಿಧ ಶಿವಲಿಂಗಗಳನ್ನು ದರ್ಶನ ಮಾಡುತ್ತಾ ಭೂಮಿಯಲ್ಲಿ ಭೂಮಿಯನ್ನೆಲ್ಲ ಸಂಚಾರ ಮಾಡಿದ ಹಾಗೆಯೇ ಪೃಥಿವ್ಯಾ ಅಟನಂಕೃತ್ವ ಭೂಮಿಯಲ್ಲೆಲ್ಲ ಪರ್ಯಟನೆಯನ್ನು ಮಾಡಿ ತೀರ್ಥಕ್ಷೇತ್ರ ಪರ್ಯಟನೆಯನ್ನು ಮಾಡಿ ಶಿವರೂಪಾಣಿ ಅನೇಕಶಃ ಶಿವನ ಅನೇಕ ಕ್ಷೇತ್ರಗಳನ್ನು ಶಿವನ ವಿಗ್ರಹಗಳನ್ನು ಇದನ್ನೆಲ್ಲ ಸಂದರ್ಶಿಸಿ ಶಿವಲಿಂಗಗಳನ್ನು ಶಿವನ ವಿಗ್ರಹಗಳನ್ನು ಕೂಡ ಸಂದರ್ಶಿಸಿ ದರ್ಶ ಪ್ರೀತಿ ತೋ ಭಕ್ತಿ ಮುಕ್ತಿ ಪ್ರಧಾನಿ ಭಕ್ತಿ ಮುಕ್ತಿ ಎರಡನ್ನೂ ಉಂಟು ಮಾಡತಕ್ಕಂತಹ ಈ ಎಲ್ಲವು ಕ್ಷೇತ್ರಗಳನ್ನು ಸಂದರ್ಶಿಸಿ ಬಹಳ ಭಕ್ತಿ ಪ್ರೀತಿಯಿಂದ ಸಂದರ್ಶಿಸಿದ ಅಥ ತಮ್ ವಿಚರಂತಂ ಕೌ ನಾರದಂ ದಿವ್ಯದರ್ಶನಂ ಜ್ಞಾತ್ವಾ ಶಂಭುಗಣೌ ತೌತು ಸುಚಿತ್ತ ಉಪಜಗ್ಮತು ಸುಚಿತ್ತಂ ಹೀಗೆ ಹೋಗ್ತಾ ಇದ್ದಾಗ ಅಥತಂ ವಿಚರಂತಂ ಕೌ ನಾರದಂ ದಿವ್ಯದರ್ಶನಂ ದಿವ್ಯವಾದ ಕಾಂತಿಯಿಂದ ಶೋಭಿಸ್ತಾ ಇರ್ತಕ್ಕಂತಹ ನಾರದ ಮುನಿಯನ್ನು ಹ್ಞೂ ಆ ರೀತಿಯಾಗಿ ಕೌ ಅಂದರೆ ಕುಹು ಅಂತ ಹೇಳಿದರೆ ಭೂಮಿ ಅಂತೇಳಿ ಅರ್ಥ ಕೌ ಅಂದರೆ ಭೂಮಿಯಲ್ಲಿ ಈ ರೀತಿಯಾಗಿ ಸಂಚರಿಸ್ತಾ ಇರ್ತಕ್ಕಂತಹ ನಾರದ ಮುನಿಯನ್ನು ದಿವ್ಯ ಕಾಂತಿಯಿಂದ ಬೆಳಗುತ್ತಾ ಇರ್ತಕ್ಕಂತಹ ನಾರದ ಮುನಿಯನ್ನು ಯಾರು ಶಂಭುಗಣವು ತವು ಆ ಶಂಭು ಗಣ ಶಿವಗಣಗಳು ರುದ್ರಗಣಗಳು ನೋಡಿ ಅವನನ್ನು ತಿಳಿದು ಕಂಡು ಸುಚಿತ್ತ ಉಪ ಜಗ್ಮತುಹೂ ಒಳ್ಳೆ ಮನಸ್ಸಿಂದ ಅವನ ಸಮೀಪಕ್ಕೆ ಉಪ ಅಂದರೆ ಸಮೀಪೆ ಜಗ್ಮತು ಹೋದರು ಅಂತೇಳಿ ಅವನ ಸಮೀಪಕ್ಕೆ ಹತ್ತಿರಕ್ಕೆ ಹೋದರು ಯಾರು ಆ ಶಾಪ ಪಡ್ಕೊಂಡವರು ಹಿಂದೆ ನಾರದನಿಂದ ನಾರದನನ್ನು ನಾರದನ ಕಪಿ ಮುಖ ಇದೆ ಅಂಥೇಳಿ ಆ ಸುಮತಿಯ ಸ್ವಯಂವರದಲ್ಲಿ ಶ್ರೀಹರಿಯ ಮಾಯೆಯಿಂದ ನಿರ್ಮಾಣ ಆದಂತಹ ಸುಮತಿ ಸ್ವಯಂವರ ಪ್ರಕರಣದಲ್ಲಿ ಆ ಸಭೆಯಲ್ಲಿ ಇವರು ನಾರದನ ಹತ್ತಿರ ಹೋಗಿ ಅಪಹಾಸ್ಯ ಮಾಡ್ತಾರೆ ಅವನ ಮುಖವನ್ನು ನೋಡಿ ಅಂಥವರು ನಾರದನ ಶಾಪಕ್ಕೆ ಅವಾಗ ಒಳಗಾಗಿದ್ದರು ನೀವು ಭೂಮಿಯಲ್ಲಿ ಹುಟ್ಟಿ ರಾಕ್ಷಸರಾಗಿ ಬ್ರಾಹ್ಮಣ ಬ್ರಾಹ್ಮಣನಿಗೆ ರಾಕ್ಷಸ ಮಕ್ಕಳಾಗಿ ಹುಟ್ಟಿ ಅಂತೇಳಿ ಈಗ ಅವರು ಇಲ್ಲಿ ಬರ್ತಾರೆ ಒಳ್ಳೆಯ ಮನಸ್ಸುಳ್ಳವರಾಗಿ ನಾರದನು ಕೂಡ ಪರಿಶುದ್ಧನಾಗಿದ್ದಾನೆ ಅಂತೇಳಿ ಕಂಡು ಶಿರಸಾ ಸುಪ್ರಣಮ್ಯಾಶು ಗಣಾ ಊ ಚತುರಾಧರಾತ್ ಗೃಹೀತ್ವಾವು ತಸ ಶಾಪೋದ್ಧಾರೆ ಚಯ ಆಚತೌ ಅವರಿಬ್ಬರೂ ತಲೆವಾಗಿ ನಮಸ್ಕರಿಸ್ತಾರೆ ಶಿರಸಾ ಸುಪ್ರಣಮ್ಯ ಆಶು ಬಹು ಬೇಗನೆ ಗಣ ಊಚತುರ್ ಬಹಳ ಪ್ರೀತಿಯಿಂದ ಶಿವಗಣಗಳು ಇವನ ಹೇಳ್ತಾರೆ ಊಚತು ಅಂದರೆ ಅದೇ ಇವರಿಬ್ಬರು ಹೇಳುವಂಥದ್ದು ಊ ಆಚ ಒಬ್ಬ ಊಚತು ಅಂದರೆ ಇಬ್ರು ಊಚುಹು ಅಂದರೆ ಬಹುಮಂದಿ ಹೇಳಿದರೆ ಹಾಗೆ ಬಹುವಚನ ರೂಪ ಗೃಹಿತ್ವ ಚರಣತಸ್ಯ ಶಾಪೋದ್ಧಾರೇಚ್ಛಯಾಚತೂ ಚತೌ ಮತ್ತು ಅವರು ಶಾಪೋದ್ಧಾರದ ಇಚ್ಛೆಯಿಂದ ಶಾಪದಿಂದ ಉದ್ಧಾರವಾಗಬೇಕು ಅಂದ ಇಚ್ಛೆಯಿಂದ ಅವನ ಚರಣವನ್ನು ಹಿಡಿದ್ರು ಕಾಲು ಹಿಡಿದ್ರು ಶಿವಗಣಾವೂ ಚತುಃ ಕಾಲು ಹಿಡಿದು ಅವರು ಹೀಗೆ ಹೇಳ್ತಾರೆ ಏನು ಹೇಳ್ತಾರೆ ಶಿವಗಣವು ಊಚತು ಶಿವಗಣಾ ಊಚತು ವಾಂತ ಸಂಧಿ ಆಗ್ತದೆ ಅಲ್ಲಿ ವಕಾರ ಬರ್ತದೆ ಅವು ಇದ್ದದ್ದು ಊ ಸ್ವರಕ್ಕೆ ಸೇರಿ ಆಗುವಾಗ ಆವ್ ಬರ್ತದೆ ಅಲ್ಲಿ ಹಾಗೆ ವಾಂತ ವಾ ಅಕ್ಷರದ ಆದೇಶ ಆಗುವ ಕಾರಣ ವಾಂತಾದೇಶ ಸಂಧಿ ಅಂತೇಳಿ ಶಿವಗಣಾವೂ ಚತು ಬ್ರಹ್ಮಪುತ್ರ ಸುರ ಶ್ರೇಹಿ ಶೃಣು ಪ್ರೀತ್ಯ ವಯೋರ್ವಚ ತವ ಅಪರಾಧಕರ್ತಾರಾವಂ ನ ವಸ್ತುತ ಆ ಶಿವಗಣಗಳಿಬ್ಬರು ಹೇಳ್ತಾರೆ ಓ ಬ್ರಹ್ಮಪುತ್ರನೇ ನೀನು ದೇವರ್ಷಿ ಬ್ರಹ್ಮಪುತ್ರ ಸುರರ್ಷಿ ಹೇ ಶೃಣು ಪ್ರೀತ್ಯ ಆವಯೋರ್ ವಚಃ ನಮ್ಮಿಬ್ಬರ ಅದನ್ನು ಪ್ರೀತಿಯಿಂದ ಕೇಳು ಆಧಾರದಿಂದ ಕೇಳು ತವ ಅಪರಾಧಕರ್ತಾರೌ ಆವಾಂ ವಿಪ್ರೌ ನ ವಸ್ತುತಃ ನಾವು ನಿಜವಾಗಿಯೂ ಅಪರಾಧವನ್ನು ಎಸಗಿದ ಬ್ರಾಹ್ಮಣರಲ್ಲ ತಪ್ಪು ಮಾಡಿದವರಲ್ಲ ನಿನಗೆ ಆವಾಂ ಹರಗಣವು ವಿಪ್ರ ಅಹಂ ಆವಾಂ ವಯಂ ಅಂತೇಳಿ ಬರ್ತದೆ ಅಸ್ಮತ್ ಶಬ್ದ ನಾನು ನಾವಿಬ್ಬರು ನಾವು ಅಂಥೇಳಿ ಅಂದರೆ ಇಬ್ಬರಿಗೆ ಬೇರೆ ದ್ವಿವಚನದ ರೂಪ ಇದೆ ಸಂಸ್ಕೃತದಲ್ಲಿ ಹಾಗೆ ಆವಾಂ ಹರಗಣವು ವಿಪ್ರ ನಾವಿಬ್ಬರೂ ಎಲೆ ಮುನೀಂದ್ರನೇ ಅವು ಶಿವನ ಗಣಗಳು ತವಾಗಸ್ ಕಾರಣವುನೇ ಅಯ್ಯಾಮನಿಯೇ ತವ ನಿನಗೆ ಅಗಸ್ಕಾರಣವು ಕೋಪವನ್ನು ಉಂಟು ಮಾಡಿದ ಮಾಡಿರತಕ್ಕಂಥವರು ನಾವು ಸ್ವಯಂವರೇ ರಾಜಪುತ್ರಿ ಮಾಯಾ ಮೋಹಿತ ಚೇತಸ ಶಿವನ ಮಾಯೆಗೆ ಮೋಹಿತರಾಗಿ ಆ ರಾಜಪುತ್ರಿಯ ಸ್ವಯಂವರದಲ್ಲಿ ನಿನಗೆ ಕೋಪವನ್ನು ಮಾಡಿ ಉಂಟು ಮಾಡಿದ್ದಷ್ಟೆ ಹೊರತು ನಿನ್ನ ಬಗ್ಗೆ ನಾವು ವಿಶೇಷ ಅಪರಾಧ ಏನು ಮಾಡಲಿಲ್ಲ ಆದರೆ ತ್ವಯ ದತ್ತ ನೌ ಶಾಪೇಶ ಪ್ರೇರಿತೇನ ಹಿ ಜ್ಞಾಪಕ ತತ್ರ ಮೌನಮೇ ಮೌನಮೇವಿ ಜೀವನ ಆದರೆ ನಿನ್ನಿಂದ ಆವಾಗ ನಮಗೆ ನಮಗಿಬ್ಬರಿಗೆ ಅಸ್ಮ್ಯಂ ಅಹಂ ಆವಾಂ ವಯಂ ಮಾಂ ನೌ ಇಲ್ಲಿ ನೌ ಅನ್ನತಕ್ಕಂಥದ್ದು ಬಂದಿದೆ ಅಂದರೆ ನಮ್ಮಿಬ್ಬರಿಗೆ ನಮ್ಮಿಬ್ಬರನ್ನು ನೀನು ಶಾಪಿಸಿದ್ದಿ ಅಂತೇಳಿ ತ್ವಯಾ ದತ್ತಶ್ಚ ನೌ ಶಾಪ ಪರೇಶ ಪ್ರೇರಿತೇನಹ ಮಹ್ಯಂ ಮೇ ಆವಯೋ ನೌ ಅಸ್ಮ್ಯಂ ನ ಅಂತೇಳಿ ಅದು ಬರ್ತದೆ ಮಹ್ಯಂ ನನಗೆ ಮಹ್ಯಂ ಮೇ ಎರಡು ಒಂದೇ ಆವಯೋ ನೌ ಅದು ಬಂದದಿಲ್ಲಿ ನಮಗಿಬ್ಬರಿಗೆ ಶಾಪವು ನಿನ್ನ ನಿನ್ನಿಂದ ಕೊಡಲ್ಪಟ್ಟಿತು ಪರೇಶ ಪ್ರೇರಿತೇನ ಆ ಪರಮೇಶ್ವರ್ನಿಂದ ಪ್ರೇರಿತನಾಗಿ ಪ್ರೇರಿತನಾಗಿ ನೀನು ಕೊಟ್ಟಿದೀಯ ಶಾಪ ನಿನ್ನಿಂದ ಕೊಡಲ್ಪಟ್ಟಿತು ಜ್ಞಾತ್ವಾಕು ಸಮಯಂ ತತ್ರ ಮೌನಮೇವ ಹಿ ಜೀವನಂ ಅಲ್ಲಿ ನಾವು ಸರಿ ಈ ಸಮಯ ಅನ್ ಇದು ನಾವು ಮೌನವಾಗಿರುವುದೇ ಶ್ರೇಯಸ್ಕರ ಅಂತೇಳಿ ಭಾವಿಸಿ ಸುಮ್ಮನೆ ಇದ್ದೆವು ಸ್ವಕರ್ಮಣ ಫಲಂ ಪ್ರಾಪ್ತಂ ಕಸ್ಯಾಪಿ ನೂಷಣಂ ನಮ್ಮ ಕರ್ಮದ ಫಲವನ್ನೇ ನಾವು ಪಡೆದಿದ್ದೇವೆ ಅಂಥೇಳಿ ಯಾರನ್ನು ನಾವು ದೂಷಣೆ ಮಾಡಲಿಲ್ಲ ನಾವು ಮಾಡಿದ್ದನ್ನೇ ಅನುಭವಿಸ್ ಅನುಭವಿಸಿದೆವು ಅಂಥೇಳಿ ಸುಪ್ರಸನ್ನೋ ಭವ ವಿಭೋ ಕುರುವ ಅನುಗ್ರಹ ಮಧ್ಯಾಹ್ನವೂ ನಮ್ಮಿಬ್ಬರ ಈಗ ಅನುಗ್ರಹವನ್ನು ನೀನು ಮಾಡೋ ಎಲೆ ವಿಭುವೇ ಪ್ರಸನ್ನನಾಗು ಅಂತೇಳಿ ಅವರು ಪ್ರಾರ್ಥಿಸ್ತಾರೆ ಸೂತವುಚ ಸೂತನು ಹೇಳಿದನು ವಚ ಆಕರ್ಣ್ಯಗಣಯೋರಿತಿಭಕ್ತಿಯುಕ್ತಾಧರ ಪ್ರತ್ಯುವಾಚ ಮುನಿ ಪ್ರೀತಿಯ ಪಶ್ಚಾತ್ತ ಆ ಶಿವಗಣಗಳ ಮಾತನ್ನ ಕೇಳಿ ಅವರು ಹೇಳಿದಂಥ ಮಾತನ್ನು ಕೇಳಿ ಭಕ್ತಿಯಿಂದ ಹೇಳಿದಂಥ ಮಾತನ್ನು ಕೇಳಿ ಪ್ರತ್ಯುವಾಚ ಮುನಿ ಪ್ರೀತಿಯ ಪಶ್ಚಾತ್ತಾಪಮಾಪ್ಯಸ ಪಶ್ಚಾತ್ತಾಪವನ್ನು ಹೊಂದಿ ಪಶ್ಚಾತ್ತಾಪ ಕೊಟ್ಟು ಯೋಗನ್ನು ಅವರನ್ನು ಶಪಿಸಿ ಅಲ್ಲ ಅಂಥೇಳಿ ಪಶ್ಚಾತ್ತಾಪ ಕೊಟ್ಟು ಪ್ರೀತಿಯಿಂದ ಅವರನ್ನು ಕುರಿತು ಹೇಳ್ತಾನೆ ನಾರದ ಮುನಿಗಳು ನಾರದವು ಆಚ ಶೃಣು ತಮ್ಮೆ ಮಹಾದೇವಗಣ ಮಾನ್ಯತಮೌ ಸತಂ ವಚನಂ ಸುಖದ ಮೋಹ ನಿರ್ಮುಕ್ತಂಚ ಯಥಾರ್ಥಕಂ ನಾರದ ಹೇಳ್ತಾನೆ ಮಹಾದೇವಗಣಗಳಾದಂಥ ನಿಮ್ಮನ್ನು ಸತ್ಪುರುಷರೆಲ್ಲರೂ ಗೌರವಿಸ್ತಾರೆ ಮಾನ್ಯತಮೌ ಸತಾಂ ಸಜ್ಜನರಿಂದ ಗೌರವಿಸಲ್ಪಡ್ತಕ್ಕಂಥವರು ಮಹಾದೇವ ಗಣವು ಹ್ಞೂ ಮೇ ಶೃಣುತ ನನ್ನ ಮಾತನ್ನು ಕೇಳಿ ವಚನ ಸುಖದಂ ಮೋಹ ನಿರ್ಮುಕ್ತಂಜ ಯಥಾರ್ಥಕಂ ಈಗ ಮೋಹಾದಿರಹಿತವಾಗಿ ಯಥಾರ್ಥವಾದ ನನ್ನ ಮಾತನ್ನು ಕೇಳಿ ಆವಾಗ ಮೋಹದಲ್ಲಿ ಹೇಳಿದ್ದೆ ನಾನು ಈಗ ಮೋಹರಹಿತನಾಗಿರ್ತಕ್ಕಂಥ ನನ್ನ ಮಾತನ್ನು ಕೇಳಿ ಪುರಾ ಮಮ ಮತಿರ್ಭ್ರಷ್ಟಾಸೀಚ್ೇ ವಶಾಧ್ರುವಂ ಸರ್ವಥೋಹಾಪ ಕೋಶೇ ಮುಷಿ ಪುರಾ ಹಿಂದೆ ಮಹ ಮತಿ ಭ್ರಷ್ಟಾ ಆಸೀತ್ ನನ್ನ ಮತಿಯು ಬುದ್ಧಿಯು ಭ್ರಷ್ಟವಾಗಿತ್ತು ಶಿವೇಚ್ಛಾವಶಾತ್ ಧ್ರುವಂ ಖಂಡಿತವಾಗಿಯೂ ಆ ಶಿವನ ಇಚ್ಛೆಯಿಂದ ಶಿವನ ಮಾಯೆಯಿಂದ ನನ್ನ ಮನಸ್ಸು ಕಲುಷಿ ಅಂದರೆ ಮೋಹಗೊಂಡಿತ್ತು ಸರ್ವಥ ಮೋಹಮಾಪನ್ನ ಸರ್ವಥ ಅದು ಮೋಹವನ್ನು ಹೊಂದಿತ್ತು ಆವಾಗ ಶಪ್ತವಾನ್ ವಾಮ್ ನಿಮ್ಮಿಬ್ಬರನ್ನು ಇವಾಭ್ಯಾಮ್ ವಾಮ್ ನಿಮ್ಮಿಬ್ಬರನ್ನು ಕುಶೇಮುಷಿ ಕೆಟ್ಟ ಕು ಕ್ಷೇಮುಷಿ ಅಂದರೆ ಬುದ್ಧಿ ದುಷ್ಟಬುಡುವನಾಗಿ ಆ ಮೋಹ ವ್ಯಾಪ್ತಿಯಿಂದ ಆಕುಲನಾಗಿ ಶಾಪ ಶಾಪ್ ಶಾ ಶಪಿಸಿದೆ ಯದುಕ್ತಾಭಾವಿ ತೃಣುತ ಗಣೌ ಶಾಪೋದ್ಧಾರಚಥಾ ಅಘಮಧ್ಯಮೇ ನನ್ನ ಈ ತಪ್ಪನ್ನ ಮನ್ನಿಸಿ ಶಾಪೋದ್ಧಾರದ ಒಂದು ದಾರಿಯನ್ನು ನಾನು ಹೇಳ್ತೇನೆ ನಾನು ಹೇಗೆ ಹೇಳಿದ್ದೇನೋ ಯದು ಉತ್ತಮ್ ತತ್ ಭಾವಿ ಅದು ಹಾಗೆ ಹಾಗೆಯೇ ಆಗಬೇಕಷ್ಟೇ ಸಂಶಯವಿಲ್ಲ ಆದರೂ ಅದ ಅದರಿಂದ ಉದ್ಧಾರವಾಗತಕ್ಕಂಥ ಬಗೆಯನ್ನು ನಿಮಗೀಗ ಹೇಳ್ತೇನೆ ನನ್ನ ಈ ತಪ್ಪನ್ನು ಕ್ಷಮಿಸಿ ಅಂತೇಳಿ ನಾರದರು ಹೇಳ್ತಾರೆ ವೀರ್ಯಾನ್ ಮುನಿವರ ಸ್ಯಾಪ್ವಾ ರಾಕ್ಷಸೇಶವಾದಶತ್ सैताबसयुक्त बलिनौ सुनौ्रह्माजानौ शिवभक् शिवापरतनोमृत्यु प्राप्य स्व पदम अंद्रे वीरिया मुनिवर राक्षसेशत्वं आप्त्वा ಮುನಿಶ್ರೇಷ್ಠನೊಬ್ಬನ ತೇಜಸ್ಸಿನಿಂದ ವೀರ್ಯದಿಂದ ರಾಕ್ಷಸೇಶ್ವರತ್ವವನ್ನು ಪಡೆದು ನೀವು ಇರುವರು ವಿಭವದಿಂದ ಕೂಡಿದವರು ಬಲಿಷ್ಠರು ಪ್ರತಾಪಶಾಲೆಗಳು ಆಗ್ತೀರಾ ಹ್ಞೂ ವಿಭವ ಸಂಯುಕ್ತೋ ಬಲಿನೋ ಸುಪ್ರತಾಪಿನೋ ರಾಕ್ಷಸೇಷ ರಾಕ್ಷಸೇಷತ್ವ ಆದ ಅದನ್ನು ಹೊಂದಿ ಸರ್ವಬ್ರಹ್ಮಾಂಡರ ಜಾನವು ಇಡೀ ಬ್ರಹ್ಮಾಂಡಗಳಿಗೆ ಅಧಿಪತಿಗಳಾಗಿ ನೀವು ಶಿವಭಕ್ತರಾಗಿ ಜಿತೇಂದ್ರಿಯರಾಗಿಯೂ ಇದ್ದು ಶಿವಪರತನೋ ಮೃತ್ಯುಂಪಾ ಪ್ರಾಪ್ಯ ಶಿವ ಶಿವಾಪರತನೋ ಶಿವನ ಅಪರತನು ಇನ್ನೊಂದು ರೂಪವನ್ನು ಧರಿಸಿ ಬಂದಂತಹ ಶಿವನ ಶಿವನಿಂದಲೇ ಶಿವನ ಇನ್ನೊಂದು ರೂಪದಿಂದಲೇ ನೀವು ಮೃತ್ಯುವನ್ನು ಹೊಂದಿ ಮೃತ್ಯುಂ ಪ್ರಾಪ್ಯ ಸ್ವಂಪದ ಆಪ್ಸ್ಯತಃ ಹತರಾಗಿ ನಿಮ್ಮ ಜಾಗಕ್ಕೆ ಮತ್ತೆ ತೆರಳುತ್ತೀರಿ ರುದ್ರಗಣಗಳೇ ಮತ್ತೆ ಆಗ್ತೀರಿ ಅಂತೇಳಿ ಹೇಳ್ತಾರೆ ನಾರದ ಮುನಿಗಳು ಸೂತವುಚ ಇತ್ಯಾಕರಣ್ಯ ಮುನೆಯರ್ ವಾಕ್ಯಂ ನಾರದಸ್ ಮಹಾತ್ಮನಃ ಉಭವು ಹರಗಣವು ಪ್ರೀತವು ಸ್ವಂಪದ್ ಜಗ್ಮತುರ್ಮುದ ಈ ರೀತಿಯಾದಂತಹ ನಾರದನ ಮಾತ್ ಮುನಿಯ ವಾಕ್ಯವನ್ನು ಕೇಳಿ ಆ ಇಬ್ಬರು ಹರಗಣಗಳು ಪ್ರೀತಿಯಿಂದ ಸಂತೋಷರಾಗಿ ಅವರವರ ಸ್ಥಾನಕ್ಕೆ ಸ್ವಸ್ಥಾನಕ್ಕೆ ತೆರಳಿದರು ಆನಂದದಿಂದ ನಾರದೋಪಿ ಪರಂ ಪ್ರೀತ ಶಿವಮನನ್ಯಧೀ ವಿಚಾರ ಮಹಿಂ ಪಶ್ಯನ್ ಶಿವತೀರ್ಥಾನ್ಯೀಕ್ಷಣಹೋ ಹೀಗೆ ನಾರದನು ಕೂಡ ಬಹಳ ಪ್ರೀತಿರುಳ್ಳವನಾಗಿ ಶಿವನ ಅನನ್ಯ ಮನಸಿನಿಂದ ಧ್ಯಾನಿಸುತ್ತಾ ಇಡೀ ಭೂಮಿಯನ್ನು ಸಂತುಷ್ಟನಾಗಿ ಬಾರಿ ಬಾರಿ ಶಿವಕ್ಷೇತ್ರಗಳನ್ನು ಸಂದರ್ಶಿಸುತ್ತ ಭೂಮಿಯನ್ನೆಲ್ಲ ಸುತ್ತಾಡ್ತಾನೆ ಸಂಚರಿಸ್ತಾನೆ ಕಾಶೀ ಪ್ರಾಪ್ಯಾಥ ಸ ಮುನಿ ಸರ್ವೋಪರಿ ವಿರಜಿ ಶಿವಪ್ರಿಯಂ ಶಂಭುಸುಖ್ರಂ ಶಂಭುಸ್ವರೂ ಬಳಿಕ ದೃಷ್ಟ ಕಾಶೀಂ ಕೃತೂತ್ ಕಾಶೀನಾಥಂ ದದರ್ಶ ಆನರ್ಚ ಪರಮ್ರೀತ್ಯ ಪರಮಂದಸಂಯುತ ಆ ಎಲ್ಲ ಕ್ಷೇತ್ರಗಳಿಗಿಂತಲೂ ಮಿಗಿಲಾಗಿ ಶೋಭಿಸುತ್ತಿರುವುದಾಗಿಯೂ ಶಿವನಿಗೆ ಇಷ್ಟವಾದುದಾಗಿಯೂ ಶಿವನಿಗೆ ಸುಖವನ್ನು ನೀಡುವಂಥದ್ದು ಶಿವಸ್ವರೂಪವಾಗಿಯೂ ಇರತಕ್ಕಂಥ ಕಾಶಿಯನ್ನು ಸೇರಿ ಕಾಶೀಂ ಪ್ರಾಪ್ಯ ಅಥ ಸಹ ಮುನಿ ಸರ್ವೋಪರಿ ವಿರಾಜಿತಂ ಶಿವಪ್ರಿಯಾಂ ಶಂಭುಸುಖಪ್ರದಾಂ ಶಂಭುಸ್ವರೂಪಿಣೀ ಅಂತಹ ಕಾಶಿ ಶಿವನಿಗೆ ಪ್ರಿಯವಾದ ಶಿವನಿಗೆ ಸುಖವನ್ನು ಕೊಡತಕ್ಕಂತಹ ಹಾಗೂ ಶಿವನ ಸ್ವರೂಪವೇ ಆಗಿರತಕ್ಕಂತಹ ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವಾಗಿ ವಿರಾಜಿಸ್ತಕ್ಕಂಥ ಕಾಶಿಯನ್ನು ಹೊಂದಿ ದೃಷ್ಟ್ವ ಕಾಶೀ ಆ ಕಾಶಿಯನ್ನು ನೋಡಿ ಕೃತಾರ್ಥೋಭೂತ್ ಕಾಶೀನಾಥಂ ದದರ್ಶ ಕೃತಾರ್ಥನಾದನು ಕಾಶೀನಾಥನಾದ ವಿಶ್ವೇಶ್ವರನನ್ನು ಸಂದರ್ಶಿಸಿದ ಆನರ್ಚ ಅರ್ಚಿಸಿದನು ಪರಮಪ್ರೀತ್ಯ ಪರಮಾನಂದ ಸಂಯುತ ಪರಮಹರ್ಷಾನ್ವಿತನಾಗಿ ಪರಮ ಪ್ರೀತಿಯಿಂದ ಪೂಜಿಸಿದ ಕಾಶಿ ವಿಶ್ವೇಶ್ವರನನ್ನು ವಿಶ್ವನಾಥನನ್ನು ಸ ಸ ಮುದ ಸೇವ್ಯತ ಕಾಶೀಂ ಕೃತ ಅರ್ಥೋ ಮುನಿಸಮನ್ ಸರ್ವ ನಮನ್ ಸಂವರ್ಣಯ್ಭಕ್ತ ಸಂವರ್ಣಯನ್ ಭಕ್ತಿಯ ಸಂಸ್ಮರನ್ ಪ್ರೇಮವಿಹ್ವಲೋನಾರದ ಮಹರ್ಷಿ ಕೆಲವು ಕಾಲ ಆ ಕಾಶಿಯನ್ನು ಸೇವಿಸಿ ಸಂತೋಷದಿಂದ ವಿಶ್ವೇಶರನ್ನು ನಮಸ್ಕರಿಸುತ್ತಲೂ ಭಕ್ತಿಯಿಂದ ವರ್ಣಿಸುತ್ತಲೂ ಪ್ರೇಮದಿಂದ ವಿವೋಚನಾಗಿ ನೆನೆಸುತ್ತಲೂ ಕೃತಾರ್ಥನಾದನು ಪ್ರೇಮವಿಹ್ವಲನಾಗಿ ಬ್ರಹ್ಮಲೋಕ ಜಗಾಮಾಥ ಶಿವಸ್ಮರಣಸನ್ಮತಿ ಶಿವತತ್ವ ವಿಶೇಷೇಣ ಜ್ಞಾತುಮಿಚ್ಛನ್ ಸನಾರದ ಹೋ ಅಥವಾ ಜ್ಞಾತುಮಿಚ್ಛು ಸನಾರದ ಹೋ ಆ ನಾರದನು ಇದಾದ ಬಳಿಕ ಬ್ರಹ್ಮಲೋಕಕ್ಕೆ ಹೋದ ಶಿವಸ್ಮರಣೆಯನ್ನು ಮಾಡ್ತಾ ಸನ್ಮತಿ ಉಳ್ಳವನಾಗಿ ಒಳ್ಳೆ ಬುದ್ಧಿ ಉಳ್ಳವನಾಗಿ ಸತ್ ಮತಿ ಸನ್ಮತಿ ಶಿವತತ್ವ ವಿಶೇಷೇಣ ಜ್ಞಾತುಮಿಚ್ಛುಹು ಶಿವತತ್ವವನ್ನು ವಿಶೇಷವಾಗಿ ತಿಳಿಯಲು ಇಚ್ಛೆ ಉಳ್ಳವನಾಗಿ ಅಥವಾ ಜ್ಞಾತುಮ್ಚನ್ ಇಚ್ಛಿಸುತ್ತಾ ಸಹ ನಾರದ ಆ ನಾರದನು ಬ್ರಹ್ಮಲೋಕಕ್ಕೆ ಹೋದ ನತ್ವಾ ತತ್ರ ವಿಧಿಂಭಕ್ತಿಯ ಸ್ತುತ್ವಾ ವಿವಿಧೈ ಸ್ತವೈ ಪ ಪ್ರ ಶಿವ ಶಿವಸತ್ ತತ್ವ ಶಿವ ಸಂಭಕ್ತ ಮಾನಸಹ ನೆಟ್ಟ ಮನಸ್ಸುಳೋನಾಗಿ ಅಲ್ಲಿ ಆ ವಿಧಿಯನ್ನು ನಮಸ್ಕರಿಸಿ ಬ್ರಹ್ಮನನ್ನು ನಮಸ್ಕರಿಸಿ ವಿವಿಧ ಸ್ತುತಿಗಳಿಂದ ಬ್ರಹ್ಮನನ್ನು ಸ್ತುತಿಸಿ ಶಿವತ ಶಿವನ ಪಾವನವಾದ ತತ್ವವನ್ನು ಹೇಳಬೇಕು ಅಂತೇಳಿ ಪ್ರಶ್ನಿಸ್ತಾನೆ ಬ್ರಹ್ಮನಲ್ಲಿ ನದ ಉಚ ಬ್ರಹ್ಮನ್ ಬ್ರಹ್ಮಸ್ವ ಬ್ರಹ್ಮನ್ ಬ್ರಹ್ಮಸ್ವ ಪಿಹಜಗತ್ ಪ್ರಭೋ ತ್ಪ್ರಸನ್ ಮಿಷ್ಣತ್ಮ್ಯಮುತ್ತಮ ಭಕ್ತಿಮರ್ಗಂ ಜ್ಞಾನಮರ್ಗಂ ತಪೋಮರ್ಗಂ ಸುಸ್ತರ ದಾನಗಂಚ ತೀರ್ಥಂಚಂ ಬ್ರಹ್ಮಣಿ ಅಯ್ಯಾ ಬ್ರಹ್ಮದೇವ ಬ್ರಹ್ಮನ್ ಬ್ರಹ್ಮಸ್ವರೂಪಜ್ಞ ಪರಬ್ರಹ್ಮಸ್ವರೂಪವನ್ನು ತಿಳಿದವನು ನೀನು ಪಿತಾಮಹ ಜಗತ್ ಪಿತಾಮಹ ನೆನಿಸಿದವನು ನನ್ನ ತಂದೆಯೂ ಕೂಡ ಹೌದು ಜಗತ್ ಪ್ರಭೋ ಜಗತ್ತಿನ ಪ್ರಭು ನೀನು ಒಡೆಯನು ತ್ವತ್ಪ್ರಸಾದಾತ್ ಮಯಾ ಸರ್ವ ವಿಷ್ಣುರ್ ಮಾಹಾತ್ಮ್ಯ ಉತ್ತಮ ನಿನ್ನ ಪ್ರಸಾದದಿಂದ ನಿನ್ನ ಅನುಗ್ರಹದಿಂದ ಶ್ರೇಷ್ಠವಾದಂಥ ವಿಷ್ಣುವಿನ ಮಹಾತ್ಮ್ಯ ನಾನು ತಿಳಿದುಕೊಂಡದ್ದಲ್ಲದೆ ಭಕ್ತಿ ಮಾರ್ಗವನ್ನು ಜ್ಞಾನ ಮಾರ್ಗವನ್ನು ತಪೋ ಮಾರ್ಗವನ್ನು ಸು ಅತ್ಯಂತ ಕಷ್ಟಸಾಧ್ಯವಾದ ತಪಸ್ಸಿನ ಮಾರ್ಗ ದಾರಿಯನ್ನು ಕ್ರಮವನ್ನು ಆಮೇಲೆ ದಾನ ಮಾರ್ಗವನ್ನು ಕೂಡ ತೀರ್ಥಾಂ ಮಾರ್ಗಂಚ ತೀರ್ಥಯಾತ್ರಾ ಕ್ರಮವನ್ನು ಕೂಡ ಶ್ರುತವಾನ್ ಅಹಂ ನಾನು ಕೇಳಿ ತಿಳಿದುಕೊಂಡಿರ್ತೇನೆ ಈಗಾಗಲೇ ಆದರೆ ನ ಜ್ಞಾತಂ ಶಿವತತ್ವಂಚ ಪೂಜಾ ವಿಧಿಂ ಅತಃ ಅತಃ ಕ್ರಮಾತ್ ಆದರೆ ಶಿವತತ್ವವು ನನಗೆ ತಿಳಿದಿಲ್ಲ ಪೂಜಾ ವಿಧಿಂ ಅತ ಕ್ರಮಾತ್ ಅದೇ ರೀತಿ ಶಿವಪೂಜಾ ವಿಧಿ ಕೂಡ ಕ್ರಮವತ್ತಾಗಿ ಯಥಾವಿಧಿ ಯಾವ ರೀತಿ ಶಿವನ ಅರ್ಚನೆ ಮಾಡಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ಚರಿತ್ರಂ ವಿವಿಧ ತಸ ನಿವೇದ ಮಹ ಪ್ರಭೋ ಅಯ್ಯ ಪ್ರಭುವೇ ನನಗೆ ತಿಳಿಸು ತಿಳಿಸಿಕೊಡು ಶಿವನ ವಿವಿಧ ಚರಿತ್ರೆಗಳನ್ನು ಕೂಡ ಚರಿತ್ರೆಯನ್ನು ಕೂಡ ನನಗೆ ತಿಳಿಸು ಇಲ್ಲೇ ಶಿವನ ನಿರ್ಗುಣೋಪಿ ಶಿವಸ್ತಾದ ಸಗುಣ ಶಂಕರ ಕಥಂ ಎಲೆಯ ನಿರ್ಗುಣನಾದ ಆ ಶಿವನು ಸಗುಣನಾದ ಬಗೆ ಹೇಗೆ ಶಿವಸ್ತತ್ ಶಿವತತ್ವ ನ ಜಾನಿ ಮೋಹಿತ ಶಿವ ಮಾಯೆಯ ಶಿವನ ಮಾಯೇನ ಮೋಹಿತನಾಥನಾಥ್ಯದನಾಳಿಯವಾದ ಸೃಷ್ಟೇ ಪೂರ್ವ ಕಥಂ ಶಂಭುಸ್ವೇಣ ಪ್ರತಿಷ್ಠಿ ಸೃಷ್ಟಿಮಧ್ಯ ಸಥಂ ಕ್ರೀಡನ್ ಸಂವರ್ತತೆ ಪ್ರಭು ಆ ಶಂಭು ಸೃಷ್ಟಿಯಾಗ ಮೊದಲು ಯಾವ ಸ್ವರುಪೇರ್ತಾನೆ ಸೃಷ್ಟಿಯ ಸಾಮಯದಲ್ಲಿ ಪ್ರಭು ಆಧಾತೂ ಯಾವ ರೀತಿ ವಿಹರಿಸ ತದಂತೆ ಚ ಕಥಂ ದೇವಸ್ಸತಿ ಮಹೇಶ್ವರ ಸೃಷ್ಟಿಯಕುನೈಲಗೀರ್ತಾನೆ ಆ ಮಹೇಶ್ವರ ಕಥಂ ಪ್ರಸನ್ನತಾ ವ್ಯಾತಿ ಶಂಕರೋ ಲೋಕಶಂಕರ ಲೋಕಕ್ಕೆಲ್ಲ ಶಂ ಶಂಕರ ಮಂಗಳವನ್ನ ಶುಭವನ್ನು ಉಂಟು ಮಾಡತಕ್ಕಂತಹ ಶಂಕರನು ಪ್ರಸನ್ನನಾಗುವ ಬಗೆಯಾದರೂ ಎಂತು ಹೇಗೆ ಅವನನ್ನು ಹೇಗೆ ಪ್ರಸನ್ನಗೊಳಿಸಬಹುದು ಸಂತುಷ್ಟ ಸ್ವಭಕ್ತೆಭ್ಯ ಪರೇಭ್ಯಶ್ಚ ಮಹೇಶ್ವರ ಸಂತುಷ್ಟನಾದಂತಹ ಮಹೇಶ್ವರ ತನ್ನ ಭಕ್ತರಿಗೂ ಇತರರಿಗೂ ಯಾವ ಫಲವನ್ನು ಕೊಡ್ತಾನೆ ಕಂ ಫಲಂ ಯಚ್ಚತಿ ವಿಧೇ ಬ್ರಹ್ಮನೇ ವಿಧಿಯೇ ತತ್ಸರ್ವಂ ಕಥೆಯ ಸ್ವಮೇ ಅದೆಲ್ಲವೂ ನನಗೆ ವಿವರಿಸಿ ಹೇಳು ಭಕ್ತರಿಗೂ ಇತರಿಗೂ ಯಾವ ರೀತಿಯ ಫಲವನ್ನು ಅವನು ಕೊಡ್ತಾನೆ ಸದ್ಯ ಪ್ರಸನ್ನೋ ಭಗವಾನ್ ಭವತಿತ್ಯನುಸೃ ಅನು ಅನುಸಂಶೃತ ಭಕ್ತ ಪ್ರಯಾಸ ಸಮ ಪಶ್ಯತಿ ದಯಾಪರಹೋ ಅವನು ಭಕ್ತರು ಕಷ್ಟಪಡುವುದನ್ನು ಎಂದಿಗೂ ಸಹಿಸಲಾರ ಸಹಿಸುವುದಿಲ್ಲ ಅತ್ಯಂತ ದಯಾಪರನವನು ಭಕ್ತರ ಬಗ್ಗೆ ಅವನು ಬಹುಬೇಗ ಪ್ರಸನ್ನನಾಗುವಂಥವನು ಅಂಥೇಳಿ ನಾನು ಕೇಳಿ ತಿಳಿದಿದ್ದೇನೆ ಬ್ರಹ್ಮ ವಿಷ್ಣುರ್ಮಹೇಶ್ಚತ್ರ ಶಿವಾಂಶ ಮಹೇಶ್ ತತ್ರ ಪೂರ್ವಾಂಶಸ್ವಯೇ ಶಿವಃಪರಃ ಮಹೇಶ ಪೂರ್ಣಾಂಶಸ್ವಯಮೇ ಶಿವಪರ ಬ್ರಹ್ಮ ವಿಷ್ಣು ಮಹೇಶ್ವರ ಎಂತಕ್ಕಂಥ ಈ ಮೂವರು ಕೂಡ ತ್ರಿಮೂರ್ತಿಗಳು ಭಗವಂತನಾದ ಶಿವನ ಅಂಶರೇ ಆಗಿದ್ದಾರೆ ಅಥವಾ ಪರಮಾತ್ಮ ಪರಮೇಶ್ವರನ ಆ ಭಗವಂತರ ಅಂಶವೇ ಆಗಿದ್ದಾರೆ ಅವನಿಂದಲೇ ಹುಟ್ಟಿದವರು ಮಹೇಶ ತತ್ರ ಪೂರ್ವಾಂಶ ಅದರಲ್ಲಿ ಮಹೇಶನಾದರೂ ಮೊತ್ತ ಮೊದಲನೇ ಅಂಶ ಅಥವಾ ಪೂರ್ಣಾಂಶ ಅಥವಾ ಪರಿಪೂರ್ಣನಾದ ಅವತಾರ ಅಂಶ ಭಗವಂತನ ಮಹೇಶ ಅಂಥೇಳಿ ಅವನು ಸ್ವಯಂವ ಶಿವನೇ ಆಗಿದ್ದಾನೆ ತಸಿ ತಸಿರ್ಭಾವಾಖ್ಯಾ ಚರಿತಾನಿ ವಿಶೇಷತ ಆ ಶಿವನು ಹೇಗೆ ಆವಿರ್ಭವಿಸಿದ ಎಂಬುದನ್ನು ಯಾವುದು ಆ ಪರಮಾತ್ಮನಿಂದ ಈ ಶಿವ ಮಹೇಶ ಹ್ಞೂ ಹೇಗೆ ತ್ರಿಮೂರ್ತಿಗಳಿಂದ ಒಬ್ಬನಾದಂಥ ಶಿವನ ಆವಿರ್ಭವಿಸಿದ ಆ ಶಿವ ಪರಮ ಪರಮೇಶ್ವರನ ಆವಿರ್ಭಾವ ಯಾರಿಗೂ ಅದು ಆವಿರ್ಭಾವ ಆಗಲಿಕ್ಕೆ ಅಂತ ಇರಲ್ಲ ಅವನಿಗೆ ಶಾಶ್ವತವಾಗಿ ಅವನಿಂದ ಈ ತ್ರಿಮೂರ್ತಿಗಳಿಂದ ಒಬ್ಬರಾದ ಮಹೇಶ್ವರ ಹೇಗೆ ಆವಿರ್ಭಾವ ಆದ ತಸ್ಯ ಆವಿರ್ಭಾವ ಆಖ್ಯಾಹಿ ಚರಿತ ಆನಿ ವಿಶೇಷವಾದ ಚರಿತ್ರೆಯನ್ನು ಲೀಲೆಗಳನ್ನು ಕೂಡ ವಿವರವಾಗಿ ತಿಳಿಸು ಉಮಾ ಆವಿರ್ಭಾವ ಆಖ್ಯಾಹಿ ಹಾಗೆಯೇ ಉಮಾದೇವಿ ಪಾರ್ವತಿಯು ಹ್ಞೂ ಆವಿರ್ಭಾವವಾದಂಥ ಬಗ್ಗೆ ಅದರ ಬಗ್ಗೆ ಕೂಡ ಹೇಳು ತದ್ ವಿವಾಹಂ ತಥಾ ವಿಭು ಹಾಗೆ ಅವರ ವಿವಾಹ ಇವರಿಗಿರುವ ವಿವಾಹದ ಬಗ್ಗೆ ಕೂಡ ಹೇಳು ತದ್ಗಾರ್ಹಸ್ಥ್ಯಂ ಅವರ ಗೃಹಸ್ಥಾಶ್ರಮದ ಕಥೆಯನ್ನು ಹೇಳು ಅವರ ದಾಂಪತ್ಯ ಜೀವನದ ಬಗ್ಗೆ ವಿಶೇಷೇಣ ತಥಾ ಲೀಲಾ ಪರ ಅಪಿ ಎಸರ್ವ ತ್ಯಚ್ಚ ಕಥನೀಯಂ ತ್ವಯಾನಘಾ ಪ್ರಾ ಪಾಪರಹಿತನಾದ ಓ ಬ್ರಹ್ಮನೇ ಅವರಿಗಿರುವ ದಾಂಪತ್ಯ ಜೀವನವನ್ನು ಅದರಂತೆ ಉತ್ತಮವಾದ ಅವರ ಲೀಲಾವಿಲಾಸಗಳನ್ನು ಮತ್ತು ಇನ್ನೇನೇನಿದೆಯೋ ಅದೆಲ್ಲವನ್ನು ಕೂಡ ನೀನು ಹೇಳಬೇಕು ತದುತ್ಪತ್ತಿ ವಿವಾಹಂಚ ಸೃಷ್ಟಿಕರ್ತನೇ ಪ್ರಜಾನಾಥ ಇಲ್ಲಿ ಸಕಲ ಲೋಕದ ಒಡೆಯನೇ ಪ್ರಜೆಗಳ ಆ ಪರಶಿವ ಶಂಕರನ ಉತ್ಪತ್ತಿ ವಿವಾಹ ಶಿವ ಯಾಸ್ತು ವಿಶೇಷತಃ ಪಾರ್ವತಿಯೊಂದಿಗಿನ ವಿವಾಹ ಪ್ರಭ್ರೂಹಿಮೇ ಪ್ರಜಾನಾಥ ಗುಹ ಜನ್ಮ ತಥ ಕುಮಾರಸ್ವಾಮಿ ಉತ್ಪತ್ತಿ ಸುಬ್ರಹ್ಮಣ್ಯನ ಗುಹಾನ ಗುಹೆಯಲ್ಲಿ ತಪಸ್ಸು ಮಾಡಿದ ಕಾರಣ ಗುಹಾ ಅಂತೇಳಿ ಕುಮಾರಸ್ವಾಮಿಯ ಉತ್ಪತ್ತಿಯನ್ನು ಕೂಡ ನನಗೆ ವಿಸ್ತಾರವಾಗಿ ತಿಳಿಸು ಅಂಥೇಳಿ ಕೇಳ್ತಾರೆ ನಾರದರು ಬಹುಭ್ಯಷ್ಟಶ್ರುತ ಪೂರ್ವ ನ ತೃಪ್ತೋಸ್ಮಿ ಜಗತ್ಪ್ರಭು ಅತಸ್ವಾಂ ಶರಣಂ ಪ್ರಾಪ್ತಃ ಕೃಪಾಂಕುರುಮೋ ಪರೀ ಓ ಜಗತ್ ಪ್ರಭುವೇ ನಾನು ಈ ವಿಷಯವನ್ನು ಈಗಾಗಲೇ ಬಹು ಜನರಿಂದ ಕೇಳಿಬಲ್ಲೆ ಆದರೂ ಕೂಡ ಅದರಿಂದ ನನಗೆ ತೃಪ್ತಿ ಇಲ್ಲ ಆದ ಕಾರಣ ನಿನ್ನನ್ನು ಮರೆಹೊಕ್ಕಿದ್ದೇನೆ ನೀನು ನನಗೆ ಅದನ್ನು ದಯವಿಟ್ಟು ಹೇಳು ಅಂಥೇಳಿ ಪ್ರಾರ್ಥಿಸ್ತಾನೆ ವಾಚ ವಚನಂ ತತ್ರ ಬ್ರಹ್ಮ ಲೋಕ ಪಿತ ಕೃಪು ಮಮೋಪರಿ ನನ್ನ ಮೇಲೆ ದಯೇಡಿದೇನೆ ಶುತ್ ವಚಸ್ತ ನಾರದಸ್ ಅಂಗಜಸ್ ಹಿ ಉಚವಚತ್ರ ಬ್ರಹ್ಮ ಲೋಕ ಪಿತಃ ಹೀಗೆ ತನ್ನ ಮಗನಾದಂತಹ ನಾರದನು ಹೇಳಿದಂತಹ ಮಾತನ್ನು ಕೇಳಿ ಇ ಶುತ್ ವಚ ತಂತಹ ನಾರದ ನಾರದ ಸಂಗಜಸ್ ಹಿ ತನ್ನಿಂದ ಹುಟ್ಟಿದಂತಹ ತನ್ನ ಮಾನಸ ನಾರದನ ಮಾತನ್ನ ಕೇಳಿ ಉವಾಚ ವಚನ ತತ್ರ ಬ್ರಹ್ಮ ಲೋಕಪಿತಾಮಮಹ ಆವಾಗ ಪಿತಾ ಲೋಕ ಪಿತ ನಾರದ ಬ್ರಹ್ಮನು ಈ ರೀತಿಯಾಗಿ ಮ ಮಾತನ್ನು ಹೇಳ್ತಾನೆ ಮುಂದೆ ಇತಿ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮ ಖಂಡೇ ಸೃಷ್ಟುಪಾಖ್ಯಾನೇ ನಾರದ ಪ್ರಶ್ನವರ್ಣನೋ ನಾಮ ಪಂಚಮೋಧ್ಯಾ ಇಲ್ಲಿಗೆ ಶ್ರೀ ಶಿವಪುರಾಣದಲ್ಲಿ ಎರಡನೇದಾದಂಥ ರುದ್ರ ಸಂಹಿತೆಯಲ್ಲಿ ಅದರಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನವೆಂಬ ಇದರಲ್ಲಿ ಖಂಡದಲ್ಲಿ ನಾರದ ಪ್ರಶ್ನವರ್ಣನವೆನ್ನತಕ್ಕಂಥ ಐದನೇ ಅಧ್ಯಾಯವು ಮುಗಿದುದು ಇನ್ನು ಮುಂದೆ ನಾವು ಆರನೇ ಅಧ್ಯಾಯವನ್ನು ನೋಡೋಣ ಹರೇರಾಮ ಓಂ ತತ್ಸತ್ ಶಿವಾರ್ಪಣಮಸ್ತು